ಪ್ರವಾಹ ವಾಯುವಿನ ಸ್ತೋತ್ರ ಭವ ವನದಿ ನವಪೋತ ಪುಣ್ಯಶ್ರವಣ ಕೀರ್ತನ ವನರುಹ ಭವನ ನಾವಿಕನಾಗಿ ಬಜಕರ ತಾರಿಸುವ ಬಿಡದೆ ಪ್ರವಾಹ ಅಮಾರುತ ದೇವ ಪರಮೋತ್ಸವ ವಿಶೇಷ ನಿರಂತರ ಮಹಾಪ್ರವಹದಂದದಿ ಕೊಡಲಿ ಭಗವದ್ಭಕ್ತ ಸಂತತಿಗೆ ಭವ ವನದಿ ನವಪೋತ ಭವ ಅಂದರೆ ಸಂಸಾರ ವನದಿ ಅಂದರೆ ಸಮುದ್ರ ಸಂಸಾರ ಸಮುದ್ರದಲ್ಲಿ ಪ್ರಯಾಣ ಮಾಡಲಿಕ್ಕೆ ಬೇಕಾಗುವಂತಹ ಪೋತ ಅಂದರೆ ನಾವೇ ಭಗವಂತನ ಮಂದಿರವನ್ನು ತಲುಪಬೇಕು ಅಂದರೆ ಸಂಸಾರ ಸಮುದ್ರವನ್ನು ದಾಟಬೇಕು ದಾಟಲಿಕ್ಕೆ ಬೇಕಾಗುವಂಥ ನಾವೇ ಸ್ವತಃ ಭಗವಂತನೇ ಗಮ್ಯ ಸ್ಥಳವೂ ಅವನೇ ಗಮನ ಸಾಧನವೂ ಅವನೇ ಆದ್ದರಿಂದ ಆ ನಾವೆಯು ನವಪೋತ ಅಂದರೆ ಹೊಸ ಬಗೆಯ ವಿಚಿತ್ರವಾಗಿರ್ತಕ್ಕಂಥ ನಾವೇ ಗಮನ ಸಾಧನವೂ ಅದೇ ಗಮ್ಯ ಸ್ಥಳವೂ ಅದೇ ತಯಾತೀರ್ಥವಾತು ತಾಮೇವ ಪ್ರಾಪ್ಯತಿಷ್ಠಂತಿ ತತ್ರ ಸಂಸಾರಿ ಜೀವರು ಹರಿಪಾದಾನ ನೌಕೆಯಿಂದಲೇ ಸಮುದ್ರವನ್ನು ದಾಟಿ ಆ ನೌಕೆಯನ್ನೇ ಗಮ್ಯಸ್ಥಳವಾಗಿ ಹೊಂದಿ ಅಲ್ಲಿಯೇ ವಾಸ ಮಾಡ್ತಾರೆ ಹೊರತು ಆ ನೌಕೆಯಿಂದ ಬೇರೆ ನೌಕೆಯಿಂದ ಕೆಳಗಿಳಿತೀವಲ್ಲ ದಡ ಸೇರಿದ ಮೇಲೆ ಆ ರೀತಿಯಾಗಿ ಇಳಿಯೋದಿಲ್ಲ ಅನ್ನೋದೇ ವಿಶೇಷ ನಚ ಪುನಃ ಸಂಸಾರದಲ್ಲಿ ಬೀಳೋದಿಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಈ ಭವ ನವಪೋತ ಈ ರೀತಿಯಾಗಿ ಕರೆಸ್ಕೊಳ್ಳುವ ಪರಮಾತ್ಮನನ್ನು ಇಂತಹ ಪರಮಾತ್ಮನ ಪಾದವನ್ನು ಹರಿಭಕ್ತಿಯ ಬಲದಿಂದ ವಶಪಡಿಸಿಕೊಂಡವನು ವನರುಹ ಭವ ಅಂದರೆ ಕಮಲದಿಂದ ಜನಿಸಿದವನು ಚತುರ್ಮುಖ ಶ್ರವಣ ಕೀರ್ತನಾಗಿರ್ತಕ್ಕಂಥ ಭಗವಂತನ ಈ ಪಾದ ಅನ್ನ ಭವ ನವಪೋತ ಹೊಸ ನೌಕೆಯನ್ನು ಹೊಂದಿರುವವನು ಅದರ ಒಡೆಯ ಯಾರು ಅಂದರೆ ಚತುರ್ಮುಖ ಬ್ರಹ್ಮ ಅದನ್ನು ಏರಿ ಸಂಸಾರ ಸಮುದ್ರವನ್ನು ತಾನು ದಾಟ್ತಾನೆ ಜೊತೆಗೆ ಎಲ್ಲ ಮುರನ್ನು ಕೂಡ ದಾಟಿಸ್ತಾನೆ ಸಹೇ ನಾನು ಬ್ರಹ್ಮಗಮಯತಿ ಬ್ರಹ್ಮದೇವರ ಈ ನೌಕೆಯನ್ನು ನಡೆಸುವಂತಹ ನಾವಿಕ ಯಾರು ಅಂದರೆ ಕರ್ಣಭಾರ ಪ್ರವಾಹವಾಯು ವಾಯು ತಾನೇ ನೌಕೆಯನ್ನು ನಡೆಸತ್ತೆ ಆದ್ದರಿಂದ ಹರಿಪಾದ ನೌಕೆಯನ್ನೇರಿರ್ತಕ್ಕಂಥ ಮುಮುಕ್ಷಗಳನ್ನ ಸಂಸಾರ ಸಾಗರವನ್ನು ದಾಟಿಸಬಲ್ಲವನು ಪ್ರವಾಹ ವಾಯು ಅಂದಮೇಲೆ ಭಗವದ್ಭಕ್ತ ಸಂತತಿಗೆ ಹರಿಭಕ್ತ ಸಮೂಹಕ್ಕೆ ನಿರಂತರ ಪರಮ ಉತ್ಸವ ವಿಶೇಷವನ್ನು ಅಲೌಕಿಕ ಆಧ್ಯಾತ್ಮಿಕ ಸುಖವನ್ನು ಪ್ರವಾಹನು ಪ್ರವಾಹದಂತೆ ನಿರಂತರವಾಗಿ ಕೊಡಬಲ್ಲವನು ಅಂತ ಹೇಳ್ತಾರೆ ಸುಖಿಯಾಗಿರ್ತಕ್ಕಂಥ ಪ್ರವಾಹನು ಸುಖ ಪ್ರವಾಹವನ್ನು ಹರಿಸ್ತಾನೆ ಹರಿಸಲಿ ಅಂತ ಪ್ರಹಭ ಪ್ರವಾಹ ಮಾರುತ ದೇವನನ್ನ ಪ್ರವಹ ವಾಯುವನ್ನ ಪ್ರಾರ್ಥನೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡುತ್ತಾರೆ ಇಲ್ಲಿ ಪ್ರವಹ ವಾಯುವನ್ನ ಭಕ್ತ ಸಂತತಿಗೆ ಮಹಾಪ್ರವಾಹದಂತೆ ಪರಮೋತ್ಸವ ವಿಶೇಷಗಳನ್ನು ನಿರಂತರ ಕೊಡಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷ ಅದರಂತೆ ನೌಕೆಯ ಗಮನಕ್ಕೆ ವಾಯು ಅತ್ಯಗತ್ಯ ಇಲ್ಲಿ ಭವನದಿನಾವೆಯಾಗಿರ್ತಕ್ಕಂಥ ಭಗವಂತನ ಪಾದ ತಲುಪಿಸುವಂತಹ ಕಾರ್ಯದಲ್ಲಿ ಭಕ್ತರ ಪಾಲಿಗೆ ಪ್ರವಾಹ ವಾಯು ನಾವಿಕನಾಗಿ ಇರ್ತಾನೆ ಅನ್ನೋ ಕಲ್ಪನೆಯು ಕೂಡ ವಿಶೇಷವಾಗಿದ್ದು ನಾವಿಕರಾಗಿರ್ತಕ್ಕಂಥ ಬ್ರಹ್ಮವಾಯುದೇವರ ಸ್ಥಾನ ಶ್ರೀಹರಿಯ ಅನಂತರದ್ದು ಅಂತ ಸೂಚನೆಯನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಭಗವಂತನ ಪಾದವು ಮುಮುಕ್ಷುಗಳಿಗೆ ಗಮ್ಯಸ್ಥಳವೂ ಗಮನ ಸಾಧನವಾಗಿರ್ತಕ್ಕಂಥ ನಾವೆಯೂ ಆಗಿರುವಂತಹ ವಿಚಿತ್ರ ಅದಕ್ಕೆ ನವಪೋತ ಹೊಸ ನೌಕೆ ಇದನ್ನು ಜಗತ್ತಿನಲ್ಲಿ ಕಂಡಿಲ್ಲ ಕೇಳಿಲ್ಲ ಆದ್ದರಿಂದ ನವಪೋತ ಅಂತ ಸೂಚನೆಯನ್ನು ಮಾಡ್ತಾರೆ ಭಾಗವತ ದಶಮಸ್ಕಂದದ ಶ್ಲೋಕದಲ್ಲಿ ಬರುವಂಥದ್ದು ಅದಕ್ಕೆ ತಾತ್ಪರ್ಯದಲ್ಲಿ ಅರ್ಥವನ್ನು ಆಚಾರ್ಯರು ತಿಳಿಸ್ತಾರೆ ಇಂತಹ ಪ್ರವಹವಾಯುವನ್ನ ಕುರಿತು ಸಂಸಾರ ಅನ್ನ ಸಮುದ್ರಕ್ಕೆ ನೂತನ ನಾವಿಯಾಗಿರ್ತಕ್ಕಂಥ ಪುಣ್ಯಶ್ರವಣ ಕೀರ್ತನವಾಗಿರ್ತಕ್ಕಂಥ ಭಗವಂತನ ಪಾದವನ್ನು ಕಮಲ ಸಂಭವನಾಗಿರ್ತಕ್ಕಂಥ ಬ್ರಹ್ಮದೇವರನ್ನ ನಾವಿಕರನಾಗಿ ಪಡ್ಕೊಂಡು ಬಿಡದೇ ದಾಟಿಸುವಂತಹ ಪ್ರವಾಹವಾಯುದೇವ ಭಗವದ್ ಸಂತತಿ ಇದೆಯಲ್ಲ ಅದಕ್ಕೆ ಪರಮೋತ್ಸವ ವಿಶೇಷವನ್ನು ಮಹಾಪ್ರವಾಹದಂಥ ನಿರಂತರವಾಗಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ